ಏನು ಕೇಳಿದರೇನು ನೋಡಿದರೇನು ಓದಿದರೇನು ಪೇಳಿದರೇನು ಪಾಡಿದರೇನು ಮಾಡಿದರೇನು ದಿನ ಶ್ರೀನಿವಾಸನ ಜನ್ಮ ಕರ್ಮ ಸದಾನುರಾಗದಿನೆನದು ತತ್ತತ್ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ ಹಿಂದಿನ ಪದ್ಯದಲ್ಲಿ ಅಹಂಕಾರ ಮಮಕಾರ ಕಾಮಕ್ರೋಧಾದಿಗಳನ್ನು ಬಿಡದೇ ಇದ್ದವನು ಮಾಡುವಂತಹ ಶ್ರವಣ ಮನನಾದಿ ಸಕಲ ಸತ್ಕರ್ಮಗಳು ಕೂಡ ನಿಷ್ಫಲ ಅಥವಾ ವ್ಯರ್ಥ ಆಗತ್ತೆ ಅಂತ ಹೇಳಿದರು ಈಗ ಭಗವಂತನ ಅವತಾರಾದಿ ಲೀಲೆಗಳನ್ನು ಸ್ಮರಣೆ ಮಾಡಿ ಚಿಂತನೆ ಮಾಡದೇ ಇದ್ದವನ ಶ್ರವಣಾದಿಗಳು ನಿರರ್ಥಕ ಅಂತ ಎಚ್ಚರಿಕೆಯ ಮಾತನ್ನು ಸಂದೇಶವನ್ನು ಇಲ್ಲಿ ತಿಳಿಸ್ತಾರೆ ಶ್ರೀನಿವಾಸನ ಲಕ್ಷ್ಮೀಪತಿಯಾದ ಪರಮಾತ್ಮನ ಜನ್ಮ ಮತ್ತು ಕರ್ಮಗಳನ್ನು ಸದಾ ಅನುರಾಗದಿಂದ ಸ್ಮರಣೆ ಮಾಡಿ ಮನಸ್ಸು ಮೊದಲಾಗಿರ್ತಕ್ಕಂಥ ಸ್ಥಾನಗಳಲ್ಲಿ ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಒಂದು ಮನಸ್ಸು ಹೀಗೆ ಏಕಾದಶ ತದ್ರೂಪ ತನ್ನ ಮಕನಾಗಿರುವಂಥ ಭಗವಂತನನ್ನು ಸ್ಮರಿಸದೇ ಇದ್ದವನು ಏನು ಕೇಳಿದರೆ ಏನು ಫಲ ಏನು ನೋಡಿದರೆ ಏನು ಫಲ ಏನು ಓದಿದರೆ ಏನು ಫಲ ಪ್ರತಿದಿನದಲ್ಲೂ ಏನು ಮಾಡಿದರೂ ಕೂಡ ಅದು ವ್ಯರ್ಥ ಇಲ್ಲಿ ಕೇಳೋದು ಹೇಳೋದು ಮೊದಲಾಗಿರ್ತಕ್ಕಂಥ ಸಾಧನಗಳೆಲ್ಲವೂ ಕೂಡ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಭಗವಂತನ ಸ್ಮರಣೆಯಿಂದ ಕೂಡಿದ್ದಾಗ ಮಾತ್ರವೇ ವಿಶಿಷ್ಟ ಫಲದಾಯಕ ಅದು ಇದ್ದಾಗ ನಿರರ್ಥಕ ಅನ್ನೋದನ್ನು ತಿಳಿಸ್ತಾರೆ ಭಗವಂತನ ಜನ್ಮ ಕರ್ಮಗಳನ್ನು ನೆನೆಯೋದು ಅಂದರೆ ಅವನ ಮತ್ಯಾದಿ ಅವತಾರ ರೂಪಗಳನ್ನು ಆ ರೂಪಗಳಿಂದ ನಡೆದಿರ್ತಕ್ಕಂಥ ವೇದದ ಉದ್ಧಾರ ಮೊದಲಾಗಿರ್ತಕ್ಕಂಥ ಕಾರ್ಯಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡೋದು ಅಂತ ಅರ್ಥ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಹೇಳ್ತಾನೆ ಜನ್ಮ ಕರ್ಮ ಚ ಮೇಹದಿವ್ಯಂ ಯೋ ವೇತಿ ತತ್ವ ತ್ಯಕ್ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜನ ಇಲ್ಲಿ ಜನ್ಮವನ್ನು ಪಡೆಯೋದು ಅನ್ನೋ ಪದದಿಂದ ಆಯಾ ಅವತಾರಗಳ ಅದರಲ್ಲೂ ಕೃಷ್ಣಾವತಾರದ ದಿನವಾಗಿರುವಂತಹ ಜನ್ಮಾಷ್ಟಮಿ ಅಂದರೆ ಕೃಷ್ಣ ಜಯಂತಿ ಹರಿದಿನವಾಗಿರ್ತಕ್ಕಂಥ ಏಕಾದಶಿ ಮೊದಲಾದವುಗಳನ್ನು ಆಚರಣೆ ಮಾಡೋದು ಅಂತ ಅರ್ಥ ಕೃಷ್ಣ ಜಯಂತಿಯನ್ನು ಆಚರಣೆ ಮಾಡದೇ ಇದ್ದವನು ಮಹಾ ನರಕಭಾಗಿಯಾಗ್ತಾನೆ ಯೋ ಬುಂಕ್ತೆ ತದ್ದಿನೇ ಮೋಹ ಪೂಯ ಶೋಣಿತ ಮತ್ತಿಸಹ ಇತ್ಯಾದಿ ಎಲ್ಲ ಹೇಳಿ ಜಯಂತಿ ಕಲ್ಪದಲ್ಲಿ ತಿಳಿಸ್ತವಂತೆ ಆ ಕೃಷ್ಣ ಜನ್ಮಾಷ್ಟಮಿ ಮತ್ತು ಏಕಾದಶಿ ಮೊದಲಾದ ದಿನಗಳಲ್ಲಿ ಉಪವಾಸ ಅನ್ನೋದು ವಿಹಿತ ಕರ್ತವ್ಯ ಇನ್ನು ಜನ್ಮ ಕರ್ಮ ಜನ್ಮ ಅಂದರೆ ಜನ್ಮ ಬೆಂಬುವುದು ಅವತಾರ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕರ್ಮದ ಬಂಧ ಇಲ್ಲ ನ ಕರ್ಮಣ ಅವರ್ಧತೆ ನೋಕನೀಯ ಅನ್ನಂತ ಶುದ್ಧಿ ಹೇಳ್ತಾ ಇದೆ ಪರಮಾತ್ಮ ಕರ್ಮಾಚರಣೆಯನ್ನು ಅವತಾರ ರೂಪಗಳಲ್ಲಿ ಮಾಡಿದ್ದನ್ನು ಕಂಡಿದ್ದೀವಲ್ಲ ಅಂತ ಹೇಳಿದ್ರೆ ಲೋಕ ಶಿಕ್ಷಣಾರ್ಥವಾಗಿ ಕರ್ಮಗಳನ್ನು ಆಚರಣೆ ಮಾಡ್ತಾನೆ ಭಗವಂತ ಸಾತ್ವಿಕರಿಗೆ ಮುಂದೆ ಯಾವ ರೀತಿಯಾಗಿ ಕರ್ಮಾಚರಣೆಯನ್ನು ಮಾಡಿ ಅಂತರಂಗ ಶಬ್ದಿಯನ್ನು ಹೊಂದಬೇಕು ಅಂತ ತಿಳಿಸೋದಕ್ಕಾಗಿ ತಾನು ಕರ್ಮಾಚರಣೆಯನ್ನೇ ಮಾಡತಾನೆ ಹೊರತು ನ ಕರ್ಮಣ ವರ್ಧತೆ ನೋಕನೀಯ ಭಗವಂತನಿಗೆ ಕರ್ಮದಿಂದ ವೃದ್ಧಿ ಹ್ರಾಸಗಳು ಸರ್ವತಾ ಇಲ್ಲ ಅಂತಹ ಪರಮಾತ್ಮನನ್ನು ಸರ್ವೋತ್ತಮನಾದವನನ್ನು ಅನಂತ ಅವತಾರ ಅನಂತ ಅಚಿತ್ಯಾದ್ಭುತ ಮಹಿಮೆಗಳನ್ನು ಸದಾ ಭಕ್ತಿಯಿಂದ ತದ್ರೂಪ ತದಾಕಾರ ತತ್ ಶಬ್ದಾಗಿ ಅಲ್ಲಿರ್ತಾನೆ ಅಂತ ನಿರಂತರವಾಗಿ ಸ್ಮರಣೆ ಮಾಡಬೇಕು ಸಂತತಂ ಚಿಂತೆಯೇನಂತಂ ಸದಾಕಾಲ ಚಿಂತನೆಯನ್ನು ಮಾಡಬೇಕು ಅಂತ ದ್ವಾದ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಆದ್ದರಿಂದ ಪರಮಾತ್ಮನ ಜನ್ಮಕರ್ಮಗಳನ್ನು ನೆನೆಬೇಕು ಪರಮಾತ್ಮನಿಗೂ ಜನ್ಮಕರ್ಮಗಳು ನಮ್ಮಂತೆ ಇದೆ ಅನ್ ಅಂತ ಪ್ರಶ್ನೆ ಬಂದಾಗ ಅರ್ಜುನನ ಪ್ರಶ್ನೆಗೆ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ನನಗೆ ನನ್ನ ಅಲೌಕಿಕವಾಗಿರ್ತಕ್ಕಂಥ ಜನ್ಮ ಕರ್ಮಗಳನ್ನು ಯಾರು ಸರಿಯಾಗಿ ತಿಳ್ಕೊತಾರೋ ಅವನು ಪುನರ್ಜನ್ಮವನ್ನು ಹೊಂದೋದಿಲ್ಲ ಪುನರ್ಜನ್ಮ ನೇತಿ ನನ್ನನ್ನೇ ಹೊಂದುತ್ತಾನೆ ಮಾ ಮೇತಿ ನನ್ನನ್ನೇ ಹೊಂದುತಾನೆ ಅರ್ಜುನ ಇಲ್ಲಿ ಶ್ರೀಕೃಷ್ಣ ತನ್ನ ಜನ್ಮಕರ್ಮಗಳು ಅಂದರೆ ಸಂಸಾರಿ ಜೀವರ ಜನ್ಮಕರ್ಮಗಳಂತಲ್ಲ ದಿವ್ಯ ಅಲೌಕಿಕ ಲೋಕ ಕೇವಲ ಲೋಕ ಶಿಕ್ಷಣಕ್ಕಾಗಿ ನಾನು ಅವತಾರಗಳನ್ನು ಮಾಡ್ತೀನಿ ಜನ್ಮವೆಂಬುದು ಅವತಾರ ಅದೇ ರೀತಿಯಾಗಿ ಕರ್ಮಗಳನ್ನು ಕೂಡ ಲೋಕ ಶಿಕ್ಷಣಕ್ಕಾಗಿ ಮಾಡುವಂಥದ್ದು ಅವತಾರ ಅಂದರೆ ಅವತಾರ ಲೀಲೆಗಳು ಅಂತನೇ ಅರ್ಥ ಅಂತ ತಿಳಿಸ್ತಾನೆ ಇಲ್ಲಿ ಜನ್ಮ ಕರ್ಮಗಳ ಮುಮುಕ್ಷು ಸದಾ ಅನುರಾಗದಿಂದ ನೆನೆದರೆ ಮಾತ್ರ ಮುಕ್ತಿ ಅನ್ನೋದು ಪ್ರಾಪ್ತಿಯಾಗತ್ತೆ ಇಲ್ಲದೇ ಇದ್ರೆ ಇಲ್ಲ ಪರಮಾತ್ಮ ಸರ್ವತ್ರ ವ್ಯಾಪ್ತ ತತ್ತತ್ಸ್ಥಾನದ ತತ್ತದ್ರೂಪ ತನ್ನಾಮಕನ ಸ್ಮರಿಸದವ ಶರೀರದ ಒಳಗೂ ಹೊರಗು ಸರ್ವತ್ರ ಭಗವಂತ ಆಯಾ ಸ್ಥಾನದಲ್ಲಿ ಆಯಾ ರೂಪದಿಂದ ಆಯಾ ನಾಮದಿಂದ ನೆಲೆಸಿ ಜೀವರಿಂದ ಕರ್ಮ ಮಾಡಿಸ್ತಾನೆ ಅಂತ ಸದಾ ಸ್ಮರಣೆ ಮಾಡಬೇಕು ಸ್ಮರಣೆ ಮಾಡದೇ ಇದ್ದವನು ಕೃತಜ್ಞನಾಗ್ತಾನೆ ಅವನು ಏನೇ ಸತ್ಕರ್ಮಗಳನ್ನು ಮಾಡಿದರೂ ಕೂಡ ವ್ಯರ್ಥ ಅದನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ ದಾನ ದಾನವರು ಸೆಳೆದೆಯವರೆಲ್ಲ ಪುಣ್ಯಕರ್ಮಗಳ ಮದ್ದಾನೆ ಪಕ್ ಮದ್ದಾನೆ ಪಕ್ವ ಕಪಿತ್ತ ಫಲ ಭಕ್ಷಿಸಿದ ಓಲಬಹುದು ಅಂತ ಹಿಂದಿಂದು ಹಾಗೆ ಕೇಳುವುದು ಅಂತಾದರೆ ಶಾಸ್ತ್ರಶ್ರವಣ ನೋಡೋದು ಅಂದರೆ ಛಲ ಅಚಲ ಪ್ರತಿಮೆಗಳ ದರ್ಶನ ಓದುವುದು ಅಂತ ಅಂದರೆ ಶಾಸ್ತ್ರಾಧ್ಯಯನ ಪೇಳೋದು ಅಂದರೆ ಶಾಸ್ತ್ರ ಪ್ರವಚನ ಪಾರಾಯಣ ಇತ್ಯಾದಿ ಪಾಡುವುದು ಅಂದರೆ ಗುಣಗಾನ ಮಾಡುವುದು ಅಂತ ಹೀಗೆ ಎಲ್ಲವೂ ಕೂಡ ಸತ್ಕರ್ಮ ಅನುಷ್ಠಾನ ಶ್ರೀನಿವಾಸನ ಜನ್ಮ ಕರ್ಮ ನೆನೆಯದೆ ಅವನು ಎಲ್ಲೆಲ್ಲಿ ಯಾವ್ಯಾವ ರೂಪದಿಂದ ಯಾವ್ಯಾವ ನಾಮದಿಂದ ನೆಲೆಸಿರ್ತಾನೆ ಅನ್ನೋದನ್ನು ಸ್ಮರಣೆ ಮಾಡದೆ ಶಾಸ್ತ್ರಾಧ್ಯಯನ ಆದಿ ಕರ್ಮ ಮಾಡಿದರೆ ಫಲ ಇಲ್ಲ ಈ ಕರ್ಮವನ್ನ ದಾನವರು ಸೆಳೆದೆಯುವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಶಾಸ್ತ್ರಾಧ್ಯಯನಾದಿ ಕರ್ಮ ಮಾಡಿದರೆ ಅದರ ಫಲವಾಗಿ ಶ್ರೀನಿವಾಸನ ಜನ್ಮ ಕರ್ಮ ಸ್ಮರಣೆಗೆ ಬರಲೇಬೇಕು ಅವನು ಎಲ್ಲೆಲ್ಲಿ ಯಾವ್ಯಾವ ರೂಪ ನಾಮಗಳಿಂದ ಇರ್ತಾನೆ ಅನ್ನೋ ಸ್ಮರಣೆ ಬರಬೇಕು ಬರಲಿಲ್ಲ ಅಂದರೆ ಅಂತಹ ಶಾಸ್ತ್ರಾಧ್ಯಯನಾದಿಗಳಿಂದ ಕಿಂಚಿತ್ತೂ ಫಲ ಇಲ್ಲ ಭಕ್ತಿಪೂರ್ವಕವಾಗಿ ಅವುಗಳ ಅನುಷ್ಠಾನ ನಡೆದಿಲ್ಲ ಅಂತ ಅರ್ಥ ಶ್ರಮ ಏವಹ ಎದಿ ರತಿ ನೋತ್ಪಾದಿ ಅದರೊಳಗೆ ಭಗವಂತನಲ್ಲಿ ಭಕ್ತಿ ಬರಲಿಲ್ಲ ಇಷ್ಟೆಲ್ಲ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಿದರೆ ಅಂತಾದರೆ ಶ್ರಮಏ ವಹಿ ಕೇವಲ ಸಮಯ ವ್ಯರ್ಥ ಆಯಿತು ಶಮ ಶ್ರಮ ಆಯಿತು ಅಂತ ಭಾಗವತ ಹೇಳುತ್ತೆ ಚೆನ್ನಾಗಿ ಧರ್ಮ ಕರ್ಮಾನುಷ್ಠಾನ ಮಾಡಿದರೂ ಕೂಡ ಹರಿಕಥಾ ಶ್ರವಣಕ್ಕೆ ಮನಸ್ಸು ಬರಲಿಲ್ಲ ಅಂತಾದರೆ ಅಂತಹ ಧರ್ಮಾಚರಣೆ ಕೇವಲ ಶ್ರಮವೇ ಸರಿ ಧರ್ಮಾಚರಣೆಯಿಂದ ಅಂತಃಕರಣ ಶುದ್ಧಿ ಆಮೇಲೆ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷಪ್ರಾಪ್ತಿಯಾಗತ್ತೆ ಇಲ್ಲಿ ಧನ ಲಾಭಕ್ಕಾಗಿ ಅಲ್ಲ ಧನವೂ ಕೂಡ ಇಂದ್ರಿಯ ತೃಪ್ತಿಗಾಗಿ ಅಲ್ಲ ಅನ್ನೋದು ಚಿಂತನೆ ಬರಬೇಕು ವಿಷ್ಣು ವೈಷ್ಣವರ ಸೇವೆಗಾಗಿ ಬದುಕಿರಲಿಕ್ಕೆ ಶಾರೀರಿಕ ಬಲ ಮಾನಸಿಕ ಬಲ ಸಂಪಾದನೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ವಿಷಯ ಪದಾರ್ಥಗಳು ಭೋಗಬೇಕು ಅದಕ್ಕಿಂತ ಹೆಚ್ಚಿನ ವಿಷಯ ಪದಾರ್ಥಗಳ ಭೋಗ ಪುರುಷಾರ್ಥ ಅಲ್ಲ ಆದ್ದರಿಂದ ಅಂತಃಕರಣ ಶುದ್ಧಿ ತತ್ವಜ್ಞಾನಗಳ ಉದ್ದೇಶ ಇಲ್ಲದೆ ಕರ್ಮಾಚರಣೆಯನ್ನು ಮಾಡಿದರೆ ಕರ್ಮಾಚರಣೆಯ ನಿಜವಾದ ಫಲ ಅನ್ನೋದು ಸಿಗದೇ ಇದ್ದಂತೆ ಆಗತ್ತೆ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲೂ ಕೂಡ ಅದೇ ಮಾತನ್ನು ಹೇಳ್ತಾರೆ ಯಾರ ನಾಲಿಗೆಯಲ್ಲಿ ಹರಿನಾಮ ಅನ್ನೋದು ಬರೋದೇ ಇಲ್ಲೋ ಅವನು ಕಾಶೀವಾಸ ಮಾಡಿ ಫಲ ಏನು ಪ್ರಯಾಗದಲ್ಲಿ ಮರಣ ಹೊಂದಿ ಫಲ ಏನು ಯಜ್ಞಗಳನ್ನು ಮಾಡಿ ಫಲ ಏನೋ ಸಾಂಗವಾಗಿ ನಡೆಸಿರುವಂತಹ ಸಮಸ್ತ ತೀರ್ಥಯಾತ್ರೆಯಿಂದ ಏನು ಫಲ ಬಲುತೀಕ್ಷ್ಣ ಬುದ್ಧಿಯಿಂದ ಕಲಿತ ಶಾಸ್ತ್ರದಿಂದ ಏನು ಫಲ ಅದರಿಂದ ನಿ ಹರಿಭಜನೆ ಮಾಡೋ ನಿರಂತರ ಅಂತ ನಿತ್ಯ ನಿರಂತರವಾಗಿ ಭಗವಂತನ ಕಥಾಶ್ರವಣಾದಿಗಳನ್ನು ಮಾಡಬೇಕು ಇಲ್ಲದೇ ಇದ್ದರೆ ಕಾಶಿ ನಿವಾಸ ನಜೆ ಕಿಂ ಪ್ರಯೋಜನಂ ಕಿಂವಾಪ್ರೆಯಾಗಿ ಮರಣೇನ ತಾತ ಆದ್ದರಿಂದ ನಿರಂತರ ಶಾಸ್ತ್ರ ಶ್ರವಣಾದಿಗಳನ್ನು ಜ್ಞಾನ ಭಕ್ತಿ ಅನುಸಂಧಾನ ಪುರಸ್ಸರವಾಗಿ ಮಾಡಿದರೆ ಮಾತ್ರ ವಿಶಿಷ್ಟವಾಗಿರ್ತಕ್ಕಂಥ ಫಲಪ್ರಾಪ್ತಿ ಕರ್ಮಕ್ಷಯ ಪುಣ್ಯವೃದ್ಧಿ ಎರಡೂ ಸಾಧ್ಯ ಅಂತ ತಿಳಿಸ್ತಾರೆ